ಅವರ ಅದರ ಜೊತೆಗೆ ಸಾವಿರಾರು ಕನ್ನಡ ಶಾಸನಗಳನ್ನು ಅವರು ಪರಿಶೀಲಿಸಿ ಅಲ್ಲಲ್ಲಿಯ ಪದ ಪ್ರಯೋಗಗಳನ್ನು ಜ್ಞಾಪಕದಲ್ಲಿ ದರಿಸಿದ್ದರು. ಪಾಣಿನಿಯ ಸಂಸ್ಕೃತ ವ್ಯಾಕರಣ ಸೂತ್ರಗಳು ವೃತ್ತಿವ್ಯಾಖ್ಯೆಗಳು ಅವರಿಗೆ ವಾಚೋವಿಧೇಯವಾಗಿದ್ದವು ಅವರು ನಡತೆಯಲ್ಲಿ ಸದಾಚಾರ ಪರಿಶುದ್ಧರು ಒಂದು ಸಾರಿ ಕಡೂರಿನಲ್ಲಿ ನಾವು ಹತ್ತಬೇಕಾಗಿದ್ದ ರೈಲುಗಾಡಿ ನಾವು ಆ ಸ್ಥಳವನ್ನು ಮುಟ್ಟುವ ವೇಳೆಗೆ ಹೊರಟು ಹೋಗಿತ್ತು ನಾವು ಅಲ್ಲಿ ಹನ್ನೆರಡು ಹದಿನೈದು ಗಂಟೆಗಳ ಕಾಲ ಕಾಯಬೇಕಾಗಿತ್ತು ಶಾಸಿಗಳು ಪರಾನ ಭೋಜನ ಮಾಡುವವರಲ್ಲ ಅವರು ಮಡಿಯುಟ್ಟು ಕೊಂಚ ಬಾಳೆಹಣ್ಣು ಮೊದಲಾದ ಫಲಾಹಾರ ಮಾಡಿ ಹಾಗೆಯೇ ನನ್ನ ವ್ಯಾಕರಣ ಪ್ರಶ್ನೆಗೆ ಉತ್ತರ ಹೇಳುತ್ತಿದ್ದರು ಶಬ್ದಮಣಿ ಕಾರಣ ವಿಧಿ ಅದಕ್ಕೆ ಸಂವಾದಿಯಾದ ಬಟ್ಟ ಕಳಂಕನ ಸೂತ್ರ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಾಭೂಷಣಕಾರನ ನಿಯಮ ನಾನಾ ಪ್ರಯೋಗಗಳು ಶಾಸನಗಳಲ್ಲಿಯ ವಾಕ್ಯಗಳು ಎಲ್ಲಕ್ಕಿಂತ ಮೇಲೆ ಪಾಣಿನಿಯ ಮತ ಅದಕ್ಕೆ ಉದಾಹರಣೆಗಳು ಹೀಗೆ ಪುಂಕಾನುಪುಂಕವಾಗಿ ಎರಡು ಮೂರು ಗಂಟೆಗಳ ಕಾಲ ಅವಿಚ್ಛಿನ್ನವಾಗಿ ಉಪನ್ಯಾಸ ಮಾಡಿ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 ಬರೆದರು ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾದದ್ದಲ್ಲದೆ ಬೇರೆ ಲಘು ಪುಸ್ತಕವಾಗಿಯೂ ಪ್ರಕಟವಾಯಿತು ನಮ್ಮ ಈ ಹೊತ್ತಿನ ಲಿಪಿ ಬ್ರಾಮಿ ಲಿಪಿಯಿಂದ ಹೇಗೆ ಇಳಿದು ಬಂದಿದೆ ಎಂಬುದರ ಪೂರ್ವೋತ್ತರ ವಿವರಣೆಗಳನ್ನು ಅವರು ಶಾಸನಗಳಿಂದ ತೆಗೆದ ನಿದರ್ಶನಗಳೊಡನೆ ತೋರಿಸಿದ್ದಾರೆ ತೋಗರೆ ಶಾಸ್ತ್ರಿಗಳು ಸ್ವಭಾವದಲ್ಲಿ ಸರಳರು ಅತ್ಯಲ್ಪ ತೃಪ್ತ ಜೀವನವನ್ನು ನಡೆಸಿದವರು ಸ್ವಲ್ಪ ಮುಂಗೋಪಿಗಳು ಶಾಸ್ತ್ರ ವಿಷಯದಲ್ಲಿ ಹಠವಾದಿಗಳು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 ವಯಸ್ಸಿನಲ್ಲಿ ಕತೆ ಕೇಳುವುದಕ್ಕಿಂತ ತತ್ವೋಪದೇಶ ಕೇಳುವುದು ಯುಕ್ತ ಭಗವದ್ಗೀತೆ ಕೇಳಬಹುದಲ್ಲ ಎಂದರು ಬಂದಿದವರು ಹೊರಟು ಹೋದ ಬಳಿಕ ಆ ದೊಡ್ಡ ಮನುಷ್ಯರು ನಮ್ಮ ತೋಗರೆ ಶಾಸ್ತ್ರಿಗಳನ್ನು ಕುರಿತು ಏನಪ್ಪಾ ಅದೇನೋ ಗೀತೆಗಳು ಎಂದಿವೆಯಂತೆಲ್ಲ ಅದನ್ನು ಕೇಳಬೇಕೆನ್ನುತ್ತಾರೆ ನಾಳೆಯಿಂದ ಅದಾಗಲಿ ಎಂದರು ಶಾಸ್ತ್ರಿಗಳು ಹಾಗೆಯೇ ಆಗಲಿ ಎಂದು ಉತ್ತರ ಕೊಟ್ಟು ಮಾರನೆಯ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದಿಂದ ಉಪಕ್ರಮಿಸಿದರು ಇದು ಮೂರು ನಾಲ್ಕು ದಿನ ನಡೆಯಿತು ಐದನೆಯ ದಿನ ಆ ದೊಡ್ಡ ಮನುಷ್ಯರು ಏನಪ್ಪಾ ಗೀತೆಗಳು ಗೀತೆಗಳು ಎಂದು ಬಡ್ಕೋತಾರಲ್ಲ ಏನು ಕಗ್ಗಾಯದು ಇಂದ್ರಿ ಯ ದಮನ ಶಮನ ಇದೇ ಮಾತೆ ಹಾಡಿದ್ದೇ ಹಾಡೋ ಕಿಸುಬಾಯಿದಾಸ ಎಂದ ಹಾಗಿದೆಯಲ್ಲಾ ಎಂದರು ಈಗ ನಂಜುಂಡ ಶಾಸ್ತ್ರಿಗಳು ಬೆಂಕಿ ಬೆಂಕಿ ಆದರು ಗೀತೆಯನ್ನು ಬಡ್ಕೋತಾರೆ ಎಂದದ್ದು ಅವರ ಮನಸ್ಸಿಗೆ ದೊಡ್ಡ ಅಪರಾಧವೆನಿಸಿತು ಅವರು ಆಕೋಪದಲ್ಲಿ ತೆಲುಗಿನಲ್ಲಿ ಇದಕ್ಕೆಲ್ಲಾ ಪೂರ್ವಜನ್ಮ ಸಂಸ್ಕಾರವಿರಬೇಕು ನಿಮ್ಮ ಜನ್ಮಾಂತರ ವಾಸನೆ ಇದಕ್ಕಲ್ಲ ನಿಮಗೆ ಹಿಡಿಯುವುದು ಚಂದ್ರವದನಿಯ ವಾಸನೆಯೊಂದೇ ಹೀಗೆ ಹೇಳಿ ನನ್ನ ಮನೆಗೆ ಬಂದು ಗೀತೆಯ ಪುಸ್ತಕದ ಕಟ್ಟನ್ನು ಅಲ್ಲಿಟ್ಟು ಇದು ಮುಗಿದು ಹೋಯಿತೆಂದು ಅವರಿಗೆ ಹೇಳಿ ಎಂದು ಹೊರಟು ಹೋಗಿದ್ದರು ನಾನು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದಾಗ ಈ ವರ್ತಮಾನ ತಿಳಿತು ಮಾರನೆಯ ದಿನ ಬೆಳಿಗ್ಗೆ ಶಾಸ್ತ್ರಿಗಳ ಮನೆಗೆ ಹೋದೆ ಅವರು ದೇವಾರ್ಚನೆ ಮಾಡುತ್ತಿದ್ದರು ನನ್ನನ್ನು ನೋಡಿದೊಡನೆಯೇ ಅವರ ಮರೆತು ಹೋಗಿದ್ದ ಆಗ್ರಹ ಮತ್ತೆ ತೆರಳಿತು ಏನು ಸ್ವಾಮಿ ಇಂಥ ಮನುಷ್ಯ ನನ್ನನ್ನು ಕಳಿಸಿದ್ದೀರಲ್ಲ ಎಂದು ಹೇಳಿ ನಡೆದುರನ್ನೆಲ್ಲ ವಿವರಿಸಿದರು ನಾನು ಅವರಿಗೆ ಸಮಜಾಯಿಸಿ ಹೇಳಬೇಕಾಯಿತು